ಈ ವೇದ ಸಾಹಿತ್ಯ ಮತ್ತು ಮಹಾಕಾವ್ಯಗಳು ಮತ್ತು ಪುರಾಣಗಳನ್ನು ಬಿಟ್ಟರೆ ಈ ದೇಶದಲ್ಲಿ ಬರೆಯಲಾದ ಅಥವಾ ನಿರ್ಮಾಣವಾದ ಐದು ಅತ್ಯಂತ ಅಮೂಲ್ಯ ಗ್ರಂಥಗಳು ಯಾವುವು ಅಲ್ಲಿ ಒಂಥರ ಇದು ಕೃಷ್ಣತಂತ್ರ ಅದರಲ್ಲಿ ಶಕುನಿಯ ಮೋಸೂ ಸೇರ್ತದೆ ಈ ಪ್ರಶ್ನೆಯಲ್ಲಿ ಮಾತ್ರ ಯಾಕೆ ಗೊತ್ತಾ ಪಾವಂಜಲಿ ಇರೋದೆಲ್ಲ ಒಳ್ಳೆಯವರೇ ಅವ್ರಿಗೆ ತೀರಾ ಪಾವ ಒಳ್ಳೆಯ ಯಾರು ಇಬ್ಬರು ತೋರಿಸ್ಕೊಡಿ ಅಂದರೆ ಉಳಿದೋರು ಕೆಟ್ಟವ್ರನ್ನ ಯಾರಿಗ್ತಾನೆ ನಮ್ಮಲ್ಲಿ ಧಾರ್ಮಿಕ ಸಾಹಿತ್ಯಗಳು ಅಂತ ಹೇಳೋದ್ರಲ್ಲಿ ಮೇಲೂ ಕೇಳುವನ್ನೋ ಪ್ರಶ್ನೆ ಇಲ್ಲ ಶ್ರೇಷ್ಠ ಅಥವಾ ಕ್ಷೀಣ ಅಂತ ಹೇಳೋ ಪ್ರಶ್ನೆ ಇಲ್ಲ ನಂತರ ಆದರೆ ವ್ಯಾಖ್ಯಾನ ಭಾಗದಲ್ಲಿ ಅವನವನ ಅಭಿಪ್ರಾಯ ಅಭಿವ್ಯಕ್ತೆಯಾಗಿ ವ್ಯಾಖ್ಯಾನಗೊಂಡಿದ್ದೇವಿನ ಬೇರಲ್ಲ ವೇದ ಈಗ ಚಾಲ್ತಿಯಲ್ಲಿ ಈಗ ನಾವು ನಾಲ್ಕು ಆದರೆ ಅದಕ್ಕೂ ಮೊದಲು ಸ್ಪಷ್ಟಪಡಿಸುವಂಥದ್ದು ವೇದ ತ್ರೈ ಅಂತೇಳಿ ತ್ರೈವಿದ್ಯಾ ಅಂತೇಳಿ ಮೂರೇ ವೇದ ಅತಾವಣವನ್ನು ಅದನ್ನು ತಗೊಂಡಿಲ್ಲ ಯಾಕಂದರೆ ಆ ಹಂತಗಳಲ್ಲಿ ಆದರ್ಶ ಅದನ್ನು ಸೇರ್ತಾ ಬಂದರು ಆಮೇಲೆ ಅದೇ ವಿಸ್ತಾರವಾಗುತ್ತಾ ಹದಿನೆಂಟು ವೇದಗಳಿದೆ 18 ಪುರಾಣಗಳಿದೆ ಹದಿನೆಂಟು ಸ್ಮೃತಿ ಸೂತ್ರಗಳಿದೆ ಇನ್ನು ಹದಿನೆಂಟರ ಸಂಖ್ಯೆಯಲ್ಲಿ ಇನ್ನೂ ಮೂವತ್ತಾರು ಬೇರೆ ಬೇರೆ ಗ್ರಂಥಗಳು ಶಾಸ್ತ್ರ ಗ್ರಂಥಗಳಿದೆ ಹದಿನಾಲ್ಕು ಮಹಾವಿದ್ಯೆಗಳಿದೆ ಅರವತ್ನಾಲ್ಕು ಕಲಾವಿದ್ಯೆಗಳಿದೆ ಅವುಕ್ಕಾಗಿ ಆಧರಿಸಿದಂಥ ಗ್ರಂಥ ಸಂಖ್ಯೆ ಇವತ್ತು ಬೆಳಿಗ್ಗೆ ಶುರು ಮಾಡ್ರೆ ನಾಳೆ ಸಂಖ್ಯೆ ಮುಗಿಸುವುದು ಅಷ್ಟು ಸಂಖ್ಯೆ ಗ್ರಂಥಗಳಿದೆ ಅದರಲ್ಲಿದೆ ಐದು ಮಿಕ್ಕಿ ಕೊಡುವುದು ನಾನು ನ್ಯಾಯಿಕ್ಕ ಕೊಡೋದು ಅದು ಪ್ರಶ್ನೆ ಕೇಳಿದ್ದೆ ನಾನು ಬರಲೇ ಎಲ್ಲದ ಈಗ ಮಹಾಭಾರತ ಓದಬಹುದು ಅಂದ್ರೆ ಅಂದ್ರೆ ಸದ್ಯಕ್ಕೆ ನಮಗೆ ಪ್ರಾಪ್ತ ಇರೋದ್ರಲ್ಲಿ ಯಾವುದು ಚೆನ್ನಾಗಿದೆ ಅಂದ್ರೆ ಮಹಾಭಾರತ ಚೆನ್ನಾಗಿದೆ ಓದಿ ಈಗಿನ ಜೀವನ ವಿಧಾನಕ್ಕೆ ಒಂದು ಸ್ಪಷ್ಟ ಅರ್ಥ ಕೊಡುತ್ತೆ ಅಂತ ಮಹಾಭಾರತ ಮಾತ್ರ ಅಲ್ಲ ಅಂತಹದ್ದು ಅನರ್ಘ್ಯ ಸಾಹಿತ್ಯಗಳ ಸಂಗ್ರಹ ಇರುವುದು ನಮ್ಮ ದೇಶ ಹಾಗಾಗಿ ಇತ್ತೀಚೆಗೆ ಮಾತ್ರ ವಿದೇಶಿಯರು ನಮಗೂ ಒಂದಿಷ್ಟು ತತ್ವಜ್ಞಾನ ಗೊತ್ತು ನಮ್ಗೆ ಒಂದಿಷ್ಟು ಪುಸ್ತಕ ಇತ್ತು ಅಂತ ಹೇಳ್ತಾರೆ ಬಿಟ್ರೆ ಇಲ್ಲಿಂದ ಕವಿಗಳ ಪುಸ್ತಕ ಆದರೆ ಹಿಂದೆಲ್ಲ ತತ್ವಶಾಸ್ತ್ರ ಅಂದರೆ ಅದಕ್ಕೆ ಭಾರತ ಅಂತ ತತ್ವಶಾಸ್ತ್ರ ಭಾರತ ಬೇರೆಲ್ಲೆಲ್ಲ ಜ್ಞಾನಕ್ಕೆ ತೋರ್ ಮನೆ ಎಲ್ಲಿ ಭಾರತ ಅಷ್ಟು ಇಲ್ಲಿ ಅಧ್ಯಯನ ಇತ್ತು ಅಷ್ಟೇ ಗ್ರಂಥಗಳ ಸಂಗ್ರಹವೇ ಇತ್ತು ಗ್ರಂಥಗಳು ಇತ್ತೀಚೆಗೆ ಈ ಅಧ್ಯಯನ ಗ್ರಂಥಗಳ ಮಹತ್ವ ಅರ್ಥ ಜನರು ಅವರು ಸ್ವಲ್ಪ ಒಂದಿಷ್ಟು ಹೊಸ ಸಂಶೋಧನೆಗಳು ಇಲ್ಲಿನ ವಿಚಾರ ತಗೊಂಡು ಅವ್ರು ಮಾಡಿದ ಸಂಶೋಧನೆ ಅವನ್ನೆಲ್ಲ ಮಾಡಿ ಒಂದಿಷ್ಟು ಗ್ರಂಥಗಳು ಸಂಗ್ರಹ ಮಾಡ್ಕೊಂಡಿರ್ಬೋದು ಆದರೆ ಅದು ಯಾವುದಕ್ಕೂ ಪುರಾತನತೆ ಇಲ್ಲ ಆದರೆ ಇದು ಇಷ್ಟೇ ಪುರಾತನ ಅಂತ ಹೇಳುವ ಸಾಧ್ಯ ಇಲ್ಲ ಗ್ರಂಥಕ್ಕೆ ಪ್ರಕಟ ಆದ್ಯಾಸದಿಂದ ಪುರಾತನತೆ ಬರುವುದು ಆದರೆ ವಿಚಾರ ಮಾತ್ರ ಮೊದಲೇ ಇರುತ್ತೆ ಆ ವಿಚಾರದ ಪುರಾತನತೆಗೆ ಮಾತ್ರ ಇಷ್ಟು ವರ್ಷದ ಹಿಂದೆ ಈ ವಿಚಾರ ಕಣ್ಣುಹಿಡಿಯಲ್ಪಡ್ತು ಹೇಳಲ್ಪಡ್ತು ಅಂತ ಹೇಳೋದಕ್ಕೆ ಆಧಾರವೇ ಇಲ್ಲ ಅಷ್ಟು ಮಟ್ಟಿಗೆ ಹಿಂದಿನ ವಿಚಾರಗಳಿದೆ ಅದನ್ನು ಆಧರಿಸಿ ಗ್ರಂಥಗಳ ರಚನೆ ಆಗುತ್ತೆ ಗ್ರಂಥಗಳೇ ಒಂದಿಷ್ಟು ಇಂದಿಂತ ಕಾಲ ಈ ಕಾಲದಲ್ಲಿ ಪ್ರಕಟ ಆಯಿತು ಅಂತ ಹೇಳಿ ಬರುತ್ತೆ ಅಷ್ಟು ಬಿಟ್ಟು ವಿಚಾರ ಮೊದಲೇ ಇತ್ತಿಲ್ಲ ಅಷ್ಟು ಮಟ್ಟಿಗೆ ಪುರಾತನತೆ ಇದೆ ಅದರಲ್ಲಿ ಯಾವುದು ಐದು ಶ್ರೇಷ್ಠ ಅಂತ ಹೇಳೋಕೆ ಸಾಧ್ಯವಿಲ್ಲ ಎಲ್ಲವೂ ಶ್ರೇಷ್ಠವೇ ಎಲ್ಲವೂ ವೇದದ ಹಿನ್ನೆಲೆಯಲ್ಲೇ ಚಿಂತನೆ ಆದವು ಹಾಗಾಗಿ ವೇದ ಶ್ರೇಷ್ಠ ಅಂತಬಿಟ್ಟು ಮತ್ತೆ ಬೇರೆ ಏನು ಹೇಳೋಕ್ ಬರೋದಿಲ್ಲ ನಮ್ಮಂಥವರಿಗೆ ಈಗ ಗ್ರಂಥರಾಶಿ ಉಂಟು ಈಗ ನಮ್ಮಂಥವ್ರು ಅಧ್ಯಯನ ಮಾಡಿದಾರೆ ಯಾವುದನ್ನು ಹೆಕ್ಕ ಹೆಕ್ಕಬೋದಂತ ಆ ಭಾವದಿಂದ ಕೇಳಿದ್ದಲ್ಲದೆ ವೇದ ಅರ್ಥ ಆಗದ ಭಾಷೆಯಲ್ಲಿ ಉಂಟಲ್ಲ ಸರ್ ಆ ಭಾಷೆ ಕಲೀಲಿಕ್ಕೆ ಶುರು ಮಾಡಿದರೆ ಕಲಿಸ್ಲಿಕ್ಕೆ ಅಂತ ಆಮೇಲೆ ಅರ್ಧದಲ್ಲಿ ನಿಂತಿದೆ ಈಗ ಇಲ್ಲ ಒಂದು ಅದನ್ನು ಅರ್ಥ ಮಾಡಿಕೊಳ್ಳುವಂಥ ವಿಧಾನದಲ್ಲಿ ಈ ಅದರ ಸಾಹಿತ್ಯ ಯಾವ ರೀತಿ ಇದೆ ಅದನ್ನು ಬಿಡಿಸಿ ನೋಡುವಂಥ ವಿಧಾನ ಅದಕ್ಕೆ ಭಾಷೆ ಅಥವಾ ಲಿಪಿ ಇವುಗಳ ಅಧ್ಯಯನ ಬೇಕು ಅದನ್ನೇ ನಿರಂತರ ಮನಣ ಮಾಡುತ್ತಿರೋದ್ರಿಂದ ನಿಮಗೆ ದಾರಿ ತೋರಿಸುವಂಥ ಸರಳವಾದ ಮಾರ್ಗವನ್ನು ಹೇಳಿಕೊಟ್ಟಿದ್ದಾರೆ ಹಾಗಾಗಿ ಮನನ ತಾರಂತ್ರ ನಿರಂತರ ಓದಿ ಬಿಡಬೇಡಿ ಸಮಯ ಇದ್ದಾಗಲ್ಲ ಬೇರೆ ಯಾವುದೇ ವಿಚಾರಗಳು ನನಗೆ ಗೊತ್ತಿದ್ದ ಮಂತ್ರನೂ ಹೇಳಿ ಆವಾಗ ನಿಮಗೆ ಆ ಮಂತ್ರ ತನ್ನ ದಾರಿಯನ್ನು ತೋರಿಸ್ಕೊಡುತ್ತೆ ಅದು ತುಂಬ ಸರಳವಾದ್ದು ಅದು ಯಾವ ಭಾಷೆ ಕಲಿಯಬೇಡ ಏನೂ ಬೇಡ ತುಂಬ ಸರಳವಾದದ್ದು ಅಗತ್ಯವೂ ಅಷ್ಟು ಸರಳವಾದ ಮಾರ್ಗ ನಮಗೆ ಹಿಂದೆ ಹಾಕಿಕೊಟ್ಟಿದ್ದಾರೆ ಅದನ್ನು ಬಿಟ್ಟುಕೊಂಡು ಅದರ ಭಾಷೆ ಅದು ಸಾಹಿತ್ಯ ಹೀಗಿರ್ಬೋದು ಅದು ಈ ಅರ್ಥ ಕೊಡುತ್ತೆ ಈ ಚಿಂತನೆ ಹೋಗುವ ಇಲ್ಲ